ದೇವಕಾತ ತಟಾಕವಾಪಿ ಸರೋವರಗಳ ಅಭಿಮಾನಿ ಸುರರು ಕಳೆಯವರಗಳೊಳಿಹ ರೋಮಕೂಪಗಳೊಳಗೆ ತುಂಬಿಹರು ಆ ವಿಯದ್ಗಂಗಾದಿ ನದಿಗಳು ಭಾವಿಸುವುದು ಎಪ್ಪತ್ತೆರಡನೇ ಪ ಸಾವಿರ ಸುನಾಡಿಗಳೊಳಗೆ ಪ್ರವಹಿಸುತ್ತಲಿವೆ ಎಂದು ಸರೋವರ ಕೆರೆ ಬಾವಿ ಜಲಾಶಯ ಮೊದಲಾಗಿರುವಂತಹ ಅಭಿಮಾನಿ ದೇವತೆಗಳು ನಮ್ಮ ದೇಹದಲ್ಲಿರುವಂತಹ ರೋಮಕೂಪದಲ್ಲೇ ನೆಲೆಸಿದ್ದಾರೆ ದೇವಗಂಗೆ ಮೊದಲಾಗಿರುವಂತಹ ಮಹಾಮಹಾ ನದಿಗಳು ಕೂಡ ನಮ್ಮ ದೇಹದಲ್ಲಿರುವಂತ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಹರಿತಾಯಿದೆ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಎಲ್ಲ ತೀರ್ಥಗಳು ಬಾಹ್ಯ ಪ್ರದೇಶದಲ್ಲಿ ಇದ್ದರೂ ಕೂಡ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳು ನಮ್ಮ ದೇಹದೊಳಗೆ ಇರುವಂತಹ ಮೂರುವರೆ ಕೋಟಿ ರೋಮಕೋಪುಗಳಲ್ಲಿ ನೆಲೆಸಿದ್ದಾರೆ ದೇಹದ ಒಳಗಿರುವಂಥ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅವರೆಲ್ಲರೂ ಕೂಡ ನಡೆಸಿದ್ದಾರೆ ಅಂತ ಚಿಂತನೆಯನ್ನು ಮಾಡಬೇಕು ಅಂಶದ್ವಯೇನ ದೇವಾಶ್ಚ ಗಂಗಾದ್ಯಾಹ ಸರಿತಸ್ತತ ರೋಮಕೂಪಂ ಗತಾಸ್ವಾಧ್ಯ ದ್ವಾಸಪ್ತತಿ ನಾಡಿಗಾಹ ದೇವ ದೇವ ಅಂದರೆ ದೇವತೆಗಳಿಂದ ಖಾತ ಅಂದರೆ ನಿರ್ಮಾಣವಾಗಿದ್ದು ಅಗಿದಿದ್ದು ಅಂತ ದೈವ ನಿರ್ಮಿತವಾಗಿರುವಂಥ ಸರೋವರಗಳು ಅದಕ್ಕೆ ದೃಷ್ಟಾಂತ ಕೊಡಬೇಕು ಅಂತಾದರೆ ಮಾನಸ ಸರೋವರ ನಾರಾಯಣ ಸರೋವರ ದ್ವೈಪಾಯನ ಸರೋವರ ಇದೆಲ್ಲವೂ ಕೂಡ ದೇವಕಾಥ ದೇವತೆಗಳಿಂದ ನಿರ್ಮಾಣ ಆದದ್ದು ಅರ್ಥ ವಾಪಿ ಅಂದರೆ ಇಳಿಯುವಂತಹ ಬಾವಿ ಕೂಪ ಅಂದರೆ ಸೇದುವಂತಹ ಬಾವಿ ದೇಹದಲ್ಲಿ ಒಟ್ಟು ರೋಮಕೂಪಗಳ ಸಂಖ್ಯೆಯನ್ನು ಮೂರುವರೆ ಕೋಟಿ ಅಂತ ತಿಳಿಸ್ತಾರೆ ಆ ಮೂರೂವರೆ ಕೋಟಿ ರೋಮಕೂಪಗಳಲ್ಲಿ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಕೂಡ ನೆಲೆಸಿದ್ದಾರೆ ಆದ್ದರಿಂದ ಮನುಷ್ಯರಿಂದ ನಿರ್ಮಿತವಾಗಿದ್ದಂಥದ್ದಲ್ಲ ದೇವಖಾತ ಅಂದರೆ ದೈವಾ ತಾನಾಗಿಯೇ ನಿರ್ಮಿತವಾಗಿದ್ದು ಭಗವಂತನಿಂದ ನಿರ್ಮಾಣ ಆಗಿದ್ದು ಅಂತ ಇಂತಹ ಜಲಾಶಯಕ್ಕೆ ದೇವಖಾತ ಅಂತ ತಿಳಿಸ್ತಾರೆ ಮನುಸ್ಮೃತಿಕಾರರು ಹೇಳ್ತಾರೆ ನದೀಷು ದೇವಖಾತೇಶು ತಡಾಗೇಶು ಸರಸ್ಸು ಸ್ಥಾನಂ ಸಮಾಚಾರೇ ನಿತ್ಯಂ ಗರ್ತಪ್ರಶ್ರವಣೇಶು ಚ ನದಿ ದೇವಕಾತ ತಟಾಕ ಸರೋವರ ಗರ್ತ ಅಂದರೆ ತೆಗ್ಗು ಭೂಮಿಯಲ್ಲಾಗುವಂತಹ ಗುಂಡಿ ಅಥವಾ ಹಳ್ಳ ಅಂತೇನು ಹೇಳ್ತೀವಲ್ಲ ತೆಗ್ಗು ಅಲ್ಲೆಲ್ಲ ನಿತ್ಯ ಸ್ನಾನವನ್ನು ಮಾಡಬೇಕು ಅಲ್ಲಿ ಭಗವಂತನ ಗದಾಧರ ರೂಪವನ್ನು ಚಿಂತನೆಯನ್ನು ಮಾಡಬೇಕು ತಾರತಮ್ಯದಲ್ಲಿ ತಟಾಕ ನಂತರದ ಸ್ಥಾನ ಅಂತ ಈ ದೇವಘಾತಕ್ಕೆ ಅಂತ ರಾಯರು ನದಿ ತಾರತಮ್ಯ ಸ್ತೋತ್ರದಲ್ಲಿ ಇದರ ವಿಚಾರವನ್ನು ತಿಳಿಸ್ತಾರೆ ತಟಾಕ ಅಂದರೆ ಅಲ್ಲಿ ತೆರೆಗಳು ಎದ್ದು ದಡಗಳಿಗೆ ಬಳಿ ಒಂದು ದೊಡ್ಡ ಸರೋವರ ಅಂತ ಅದಕ್ಕೆ ತಡಾಗ ತಟಾಕ ಇತ್ಯಾದಿ ಎಲ್ಲ ಶಬ್ದಗಳಿಂದ ಕರೀತಾರೆ ತಾವರೆ ಹೂವು ಅಥವಾ ಕಮಲದ ಹೂವು ಬೆಳೆಯುವಂತಹ ದೊಡ್ಡ ಕೆರೆ ಅಂತ ಅದಕ್ಕೆ ಪರಿಮಾಣವನ್ನು ಕೂಡ ಶಾಸ್ತ್ರಕಾರ ತಿಳಿಸ್ತಾರೆ ಯಾವುದನ್ನು ತಟಾಕ ಅಂತ ಗುರುತಿಸಬೇಕು ಅಂತಾದರೆ ಇಪ್ಪತ್ನಾಲ್ಕು ಅಂಗುಲಗಳು ಅಥವಾ ಒಂದು ಹಸ್ತ ಪ್ರಮಾಣ ಇರುವಂಥದ್ದು ಅದಕ್ಕೆ ತಟಾಕ ಅಂಥೇಳಿ ವಿಸ್ತಾರವಾಗಿರ್ತಕ್ಕಂಥ ಒಂದು ಕೊಳ ಅಥವಾ ಸರೋವರ ಅಂತ ಏನು ಹೇಳ್ತೀವಲ್ಲ ಅದು ಅದು ಅತ್ಯಂತ ಕಡಿಮೆ ಅಂದರೂ ಕೂಡ ನಲವತ್ತೈದು ಮಳ ಉದ್ದ ಆಗಲ್ಲ ಇರಬೇಕು ಅದಕ್ಕೆ ತಟಹಾಕ ಅಂತ ಕರೀತಾರೆ ಅಂತ ತಿಳಿಸ್ತಾರೆ ಇದು ನದಿಗಳಿಗಿಂತ ತಾರತಮ್ಯದಲ್ಲಿ ಕಡಿಮೆ ಶೇಷಶಾಹಿಯಾಗಿರುವಂಥ ಅಚ್ಯುತ ನಾಮಕ ಪರಮಾತ್ಮನಲ್ಲಿ ಸ್ಮರಣೆ ಮಾಡಿ ಸ್ನಾನಾದಿಗಳನ್ನು ಮಾಡಿದರೆ ಆ ಮನುಷ್ಯ ಅಥವಾ ಜೀವಿ ಪಾಪದಿಂದ ಮೆಲುಮುಕ್ತನಾಗ್ತಾನೆ ಅಂತ ವಾಪಿ ಅಂದ್ರೆ ಭಾವಿ ವಾಪಿ ಅಂದ್ರೆ ಅದು ಕೂಡ ತಾವರೆ ಹೂವು ಅಥವಾ ಕಮಲದ ಹೂವು ಬೆಳೆಯುವಂಥ ಒಂದು ದೊಡ್ಡ ಮಟ್ಟದ ಕೊಳ ಆ ತಟಾಕಕ್ಕಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದು ಅಂತ ಆದರೆ ಇಳಿಯುವಂತಹ ಬಾವಿ ಅಲ್ಲ ಅದು ದೊಡ್ಡದು ಸರೋವರದ ರೀತಿಯಾಗಿ ಇರುವಂಥದ್ದು ವಿಸ್ತಾರದಲ್ಲಿ ಮುನ್ನೂರು ಧನು ಪ್ರಮಾಣ ಇರಬೇಕು ಅಂತ ತಿಳಿಸ್ತಾರೆ ತಾರತಮ್ಯದಲ್ಲಿ ದೇವಖಾತಕ್ಕಿಂತ ಇನ್ನೂ ಕಡಿಮೆದು ಇದರಲ್ಲಿ ಚಕ್ರಪಾಣಿಯಾಗಿರುವಂಥ ನಾರಾಯಣರೂಪಿ ಪರಮಾತ್ಮನನ್ನು ಸ್ಮರಣೆ ಮಾಡಿ ಅಲ್ಲಿ ಅನುಸಂಧಾನ ಮಾಡಬೇಕು ಸ್ನಾನಾದಿಗಳನ್ನು ಮಾಡಬೇಕು ಅಂತ ವಪ ಬೀಜ ಸಂತಾನೆ ಅಂತ ಧಾತು ವಾಪಿ ಅಂದರೆ ತಾವರೆ ಬೆಳೆಯುವಂತಹ ದೊಡ್ಡ ಕೊಳ ಆದ್ದರಿಂದ ಅಲ್ಲಿ ಚಕ್ರಪಾಣಿಯಾಗಿರುವಂತಹ ನಾರಾಯಣರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಿ ಅವಗಾಹನ ಸ್ಥಾನವನ್ನು ಮಾಡಬೇಕು ಅಂತ ಕಡಿಮೆ ವಿಸ್ತಾರ ಹೆಚ್ಚು ಆಳ ಇರುವಂತಹ ವರ್ತುಲ ಆಕಾರದಲ್ಲಿರುವಂಥ ಅಥವಾ ವೃತ್ತಾಕಾರದಲ್ಲಿರುವಂತಹ ಸೇದುವ ಭಾವಿಗೆ ಕೂಪ ಅಂತ ಕರೀತಾರೆ ಈ ಕೂಪದಲ್ಲಿ ಧನಾಂಕ ಅಂದರೆ ಅಂಕದಲ್ಲಿ ತೊಡೆಯಲ್ಲಿ ಧರಾದೇವಿಯನ್ನು ಕೂರಿಸ್ಕೊಂಡಿರುವಂತಹ ಭೂವರಾಹ ಮೂರ್ತಿಯನ್ನ ಸ್ಮರಣೆ ಮಾಡಿ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಭಾಗಿರಥಿ ಮೊದಲಾಗಿರುವಂತಹ ನದಿ ತಾರತಮ್ಯ ಸ್ತೋತದಲ್ಲಿ ಆ ವಿಚಾರವನ್ನು ತಿಳಿಸ್ತಾರೆ ದೋಷಗಳ ಕಳೆವ ವಾಪಿಗಳೆರಡೂ ಕಡಿಮೆ ವಾಸವಾಗಿಹನು ಚಕ್ರಿ ಘೋಷಗೈವ ದರ ಅಂಥ ಕೂಪಗಳೊಳ ಇನ್ನು ಸರೋವರ ಅಂದರೆ ಅದು ಕೂಡ ಕಮಲದ ಹೂವು ಅಥವಾ ತಾವರೆ ಹೂವು ಬೆಳೆಯುವಂಥ ಒಂದು ಸಣ್ಣಕೊಳ ತಾರತಮ್ಯದಲ್ಲಿ ದೇವಕಾತಕ್ಕೆ ಅಥವಾ ದೈವ ನಿರ್ಮಿತವಾಗಿರುವಂತಹ ಆ ಸರೋವರಕ್ಕೆ ಸಮಾನವಾಗಿರುವಂಥದ್ದು ಅದರಲ್ಲಿ ದತ್ತಾತ್ರೇಯ ರೂಪಿ ಪರಮಾತ್ಮನನ್ನು ಚಿಂತನೆ ಮಾಡಬೇಕು ನೀರು ಇಲ್ಲದೇ ಇರುವಂಥ ಪ್ರದೇಶದಲ್ಲಿ ವಾಪಿ ಅಥವಾ ಕೂಪವನ್ನು ನಿರ್ಮಾಣ ಮಾಡಿಕೊಟ್ಟರೆ ನೀರಿನ ಕಣ ಕಣಕ್ಕೂ ನೂರು ವರ್ಷಗಳ ಕಾಲ ಸ್ವರ್ಗವಾಸದ ಫಲ ಅಂತ ವಾಯುಪುರಾಣದರ ಮಹಾತ್ಮೆಯನ್ನು ತಿಳಿಸ್ತಾ ಇದೆ ಈ ತೀರ್ಥಗಳಲ್ಲಿ ಸ್ನಾನ ಜಪ ಮೊದಲಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ಮಾಡಿದರೆ ಆ ಚಂದ್ರಾರ್ಕವಾಗಿ ಚಂದ್ರ ಸೂರ್ಯರಿರೋ ತನಕ ಕೂಡ ಸ್ವರ್ಗಲೋಕದಲ್ಲಿ ವಾಸ ಪ್ರೀತಿಯಿಂದ ಅನುರಾಗದಿಂದ ಭಗವಂತ ಅವರನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ತಿಳಿಸ್ತಾರೆ ನದಿ ತಾರತಮ್ಯ ಸ್ತೋತ್ರದಲ್ಲಿ ಜಗನ್ನಾಥದಾಸರು ಆ ವಿಚಾರವನ್ನು ನಮಗೆ ತಿಳಿಸ್ಕೊಡ್ತಾರೆ ಈ ಎಲ್ಲ ನದ್ಯಾಭಿಮಾನಿ ಅಥವಾ ದೇವ ಕಾತ ತಟಾಕ ವಾಪಿ ಅಲ್ಲಿರುವಂಥ ಎಲ್ಲ ಅಭಿಮಾನಿ ದೇವತೆಗಳು ಕಳೇಬರದೊಳಗೆ ರೋಮಕೋಪಗಳೊಳಗೆ ತುಂಬಿಹರು ನಮ್ಮ ಶರೀರದಲ್ಲಿರುವಂತಹ ರೋಮಕೋಪಗಳಲ್ಲೇ ಆ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಕೂಡ ನೆಲೆಸಿರ್ತಾರೆ ಶರೀರದಲ್ಲಿ ಮೂರೂವರೆ ಕೋಟಿ ರೋಮಗಳಿವೆ ಅವುಗಳಲ್ಲಿ ಹಿಂಕಾರ ನಾಮಕ ಪ್ರದ್ಯುಮ್ನ ಭಗವಂತ ಅಷ್ಟು ರೂಪಗಳಿಂದ ಇರ್ತಾನೆ ಈ ಭಗವದ್ ರೂಪಗಳ ಜೊತೆಗೆ ಮೂರುವರೆ ಕೋಟಿ ತೀರ್ಥಾಭಿಮಾನಿ ದೇವತೆಗಳು ಕೂಡ ನಮ್ಮ ಶರೀರದ ರೋಮಕೋಪಗಳಲ್ಲಿ ನೆಲೆಸಿರ್ತಾರೆ ಅದೇ ರೀತಿಯಾಗಿ ಎಪ್ಪತ್ತೆರಡು ಸಾವಿರ ಕೂಡ ಈ ನದ್ಯಾಭಿಮಾನಿ ದೇವತೆಗಳು ನೆಲೆಸಿರ್ತಾರೆ ಅಂತ ಚಿಂತನೆಯನ್ನು ಮಾಡಬೇಕು ಹಿಂದೆ ಗೋಷ್ಪಾದೋದಕ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದರು ಮೇದಿನಿಯ ಮೇಲುಳ್ಳ ಗೋಷ್ಪಾದ ಓದಕಗಳೆಲ್ಲವೂ ಅಮಲತೀರ್ಥವು ಅಂತ ಹಸು ಹೆಜ್ಜೆ ಇಟ್ಟರೆ ಅಲ್ಲಿ ಆಗುವಂತ ತಗ್ಗಿನಲ್ಲಿ ನಿಲ್ಲುವಂತಹ ನೀರಿನಷ್ಟು ಅಲ್ಪವಾದ ಜಲಾಶಯವೂ ಕೂಡ ಭಗವಂತನ ತತ್ವಾಭಿಮಾನಿ ದೇವತೆಗಳ ಪ್ರತೀಕ ದೊಡ್ಡ ಜಲಾಶಯ ಸಿಗದೇ ಇದ್ದಾಗ ಈ ಸಣ್ಣ ಪ್ರಮಾಣದಲ್ಲಿರುವಂಥ ಜಲಾಶಯದಲ್ಲೂ ಸ್ನಾನ ಮಾಡ್ಬೋದು ಅಂತ ಹೇಳಿ ಈಗ ಅಶಕ್ತರಾಗಿ ನಮಗೆ ಅಲ್ಲೆಲ್ಲ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೂ ಕೂಡ ಆ ಭಗವಂತನ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳ ನದ್ಯಾಭಿಮಾನಿ ದೇವತೆಗಳ ಸನ್ನಿಧಾನ ಅನ್ನೋದು ನಮ್ಮ ಶರೀರದಲ್ಲಿರುವಂತಹ ರೋಮಕೋಪಗಳಲ್ಲಿ ಇದೆ ಅಂತ ಇಲ್ಲೇ ಅವರನ್ನೆಲ್ಲ ಸ್ಮರಣೆ ಮಾಡಿ ಸ್ನಾನ ಮಾಡಿದರೆ ಆ ಎಲ್ಲ ದೇವಕಾತ ತಟಾಕ ವಾಪಿ ಅಲ್ಲೆಲ್ಲ ಸ್ನಾನ ಮಾಡಿದರೆ ಏನೋ ಫಲ ಬರ್ತಾಯಿದೆಯೋ ಅದೇ ಫಲ ಇಲ್ಲೂ ಕೂಡ ಬರ್ತಾ ಇದೆ ಅಂತ ತಿಳಿಸ್ತಾರೆ ಅಂದರೆ ಅಶಕ್ತತೆಯಿಂದ ಅಲ್ಲೆಲ್ಲ ಹೋಗಿ ಸ್ನಾನ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಆ ಎಲ್ಲ ಫಲವನ್ನು ಇಲ್ಲೇ ಚಿಂತನಾದಿಗಳನ್ನು ಮಾಡಿ ಸ್ನಾನ ಮಾಡಿದರೆ ಪ್ರಾಪ್ತಿ ಅಂತ ಅಲ್ಲಿ ಸ್ನಾನ ಮಾಡುವುದನ್ನು ನಿಷೇಧ ಮಾಡಿ ಇಲ್ಲೇ ಚಿಂತನೆ ಮಾಡಿ ಅಂತ ಹೇಳಿದ್ದಲ್ಲ ಬಾಹ್ಯಸ್ನಾನವೂ ಅವಶ್ಯಕ ಅದೇ ರೀತಿಯಾಗಿ ಈ ರೀತಿ ಚಿಂತನೆ ಮಾಡಿ ಮಾನಸಿಕ ಸ್ನಾನ ಮಾಡೋದು ಕೂಡ ಅತ್ಯಂತ ಅವಶ್ಯಕ ಈ ರೀತಿ ಉಪಾಸನೆಯನ್ನು ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಅಂತ ಮಹಾಫಲಪ್ರದ ಆದ್ದರಿಂದ ಬಾಹ್ಯಸ್ನಾನದ ಜೊತೆಗೆ ಈ ಅಂತರಿಕ ಸ್ನಾನ ಅಥವಾ ಮಾನಸ ಸ್ನಾನ ಇದೆಯಲ್ಲ ಅದು ಕೂಡ ಅತ್ಯಂತ ಅವಶ್ಯಕ ಅಂತರಂಗ ಶುದ್ಧಿಗೆದು ಸಾಧನ ಜ್ಞಾನಿಗಳಿಗೆ ಮಾತ್ರ ಅಲ್ಲದೆ ಅಜ್ಞಾನಿಗಳಿಗೂ ಕೂಡ ಈ ರೀತಿಯಾಗಿರುವಂಥ ಶ್ರೇಷ್ಠ ಮಟ್ಟದ ಅನುಸಂಧಾನ ಅನ್ನೋದು ಬೇಕು ಹೊರಗಿನ ಸ್ನಾನದಲ್ಲಿ ಬಾಹ್ಯಜಲದಲ್ಲಿ ಅಭಿಮಾನಿ ದೇವತೆಗಳ ಜೊತೆಗೆ ಭಗವದ್ ಚಿಂತನೆ ಮಾಡಿ ಆಹ್ವಾನ ಮಾಡಿ ಸಏವ ದ್ರವರೂಪೇಣ ಗಂಗಾಂಬೋನಾಥ ಸಂಶಯ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿ ಶರೀರಕ್ಕೆ ಅವರ ಸ್ಪರ್ಶ ಆಗುವಂತೆ ಮೊದಲಿಗೆ ತಲೆ ಅನಂತರ ಸರ್ವಾಂಗವೂ ಮುಳುಗುವಂತೆ ಅವಗಾಹನ ಸ್ನಾನವನ್ನು ಮಾಡಬೇಕು ಬಹುಶೆಯಿಂದ ನೀರನ್ನು ಎತ್ತಿ ಪುರುಷ ಸೂಕ್ತದಿಂದ ಅಭಿಷೇಕವನ್ನು ಮಾಡಿದಂತೆ ಅಂತ ಚಿಂತನೆ ಶ್ರೀವರನಿಗೆ ಅಭಿಷೇಕವೆಂದರ ದೀವ ಸುಂದರೆಯೊಳಗೆ ಪಲ್ಲವರು ಆವರ ಜಲದಲ್ಲಿ ಮಿಂದರೆಯು ಸರಿ ಗಂಗಾದಿ ತೀರ್ಥಗಳು ಇತ್ಯಾದಿ ಎಲ್ಲ ತಿಳಿಸ್ದಂಗೆ ಆ ರೀತಿಯಾಗಿ ಅನುಸಂಧಾನವನ್ನು ಮಾಡಬೇಕು ಆಗ ನಮ್ಮ ಶಿರಸ್ಸಿನಲ್ಲಿರುವಂತಹ ವಾಸುದೇವರೂಪಿ ಪರಮಾತ್ಮ ಅನುಗ್ರಹ ಮಾಡಿ ತನ್ನ ಪಾದದಿಂದ ತಾನೇ ಗಂಗಾ ಜಲ ರೂಪವಾಗಿ ಕೆಳಗೆ ಹರಿದು ನಮ್ಮ ಮೈ ಮನಗಳನ್ನು ತೋಯಿಸಿ ನಮ್ಮನ್ನು ಶುದ್ಧೀಕರಣ ಮಾಡ್ತಾನೆ ಭಗವಂತ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅತಿ ನೀರ ಘನಶ್ಯಾಮಂ ನಳಿನ ಆಯತಲೋಚನಂ ಸ್ಮರಾಮಿ ಪುಂಡರಿಕಾಕ್ಷಂ ತೇನ ಸ್ನಾತೋ ಭವಾಮ್ಯಹಂ ನಮಗೆ ಅಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾದರೆ ದೈಹಿಕ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ನಾವು ಅಶಕ್ತರಾಗಿದ್ದರೆ ನಾವು ಹಾಸಿಗೆಯಲ್ಲಿ ಮಲಗಿದ್ದೇ ನಮ್ಮ ಶರೀರದಲ್ಲಿರುವಂತಹ ಇ ಇಷ್ಟು ಮೂರುವರೆ ಕೋಟಿ ರೋಮಕೋಪಗಳಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಆ ಎಲ್ಲ ತೀರ್ಥಾಭಿಮಾನಿ ದೇವತೆಗಳನ್ನು ಅವರ ಅಂತರ್ಯಾಮಿಯಾಗಿರುವಂತಹ ಭಗವಂತನನ್ನು ಸ್ಮರಣೆ ಮಾಡಿದ್ರೆ ನಮಗೆ ಅಲ್ಲೆಲ್ಲ ಸ್ನಾನ ಮಾಡಿದರೆ ಏನು ಫಲ ಬರ್ತಾಯಿದೆಯೋ ಅಂಥ ಫಲ ಅನ್ನೋದು ಬರ್ತಾ ಇದೆ ಗಂಗಾ ಗಂಗೆ ತೆಯೋಬ್ರೂಯ ಶತೈರಪಿ ಮುಚ್ಚತೆ ಸರ್ವ ಪಾಪೇ ಬ್ಯೋ ವಿಷ್ಣು ಲೋಕಸಗತಿ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದರೆ ಅವರೇ ನಮ್ಮ ರೋಮಕೋಪಗಳೊಳಗೆ ಸನ್ನಿಹಿತರಾಗಿದ್ದು ನಮ್ಮನ್ನು ಪವಿತ್ರರನ್ನಾಗಿ ಮಾಡ್ತಾರೆ ಇದೇ ಅಂತರಂಗ ಶುದ್ಧಿ ಈ ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳದೆ ಶುದ್ಧಿಗಾಗಿ ನೀರಲ್ಲಿ ಮುಳುಗಿ ಬೆರಳನ್ನು ಎಣಿಸಿದರೆ ಏನು ಫಲ ಅಂತ ಹೇಳಿದಂಗೆ ಬೇಕಾದಷ್ಟು ಜಪತಪಾತಿಗಳನ್ನು ಮಾಡಿದರೂ ಕೂಡ ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವಿಶೇಷ ಫಲ ಅನ್ನೋದು ಪ್ರಾಪ್ತವಾಗುವುದಿಲ್ಲ ಮಿಂದಲ್ಲಿ ಫಲವೇನು ಮೀನು ಮೊಸಳೆಗಳಂತೆ ನಿಂದಲ್ಲಿ ಫಲವೇನು ಶ್ರೀಶೈಲದ ಕಾಗೆಯಂತೆ ಹೊರಗೆ ಮಿಂದು ಒಳಗೆ ಮೀಯದವನ ಕಂಡು ಬೆರಗಾಗಿ ನಗು ತಿಪ್ಪ ಪುರಂದರ ಬಿಟ್ಟಲ್ಲ ಅಂತ ಪುರಂದರದಾಸರು ನಮ್ಮ ಪುರಂದರದಾಸರು ನಮಗೆ ಚಿಂತನೆ ಮಾಡೋದು ಅತ್ಯಂತ ಅವಶ್ಯಕ ಅಂತ ಸೂಚನೆಯನ್ನು ಮಾಡ್ತಾರೆ ಜ್ಞಾನ ಅನುಸಂಧಾನಗಳಿಲ್ಲದೆ ಸ್ನಾನಾದಿಗಳನ್ನು ಮಾಡಿದರೆ ಫಲ ಬರೋದಾಗಿದ್ದರೆ ಅನೇಕ ಜಲಚರ ಪ್ರಾಣಿಗಳು ಅನೇಕ ಕಾಲದಿಂದ ಗಂಗಾದಿ ಶ್ರೇಷ್ಠ ನದಿಗಳಲ್ಲೇ ವಾಸ ಮಾಡ್ತಾ ಇದೆ ಮೋಕ್ಷ ಆಗಬೇಕಾಗಿತ್ತು ಆದರೆ ಆಗಿಲ್ಲ ಜ್ಞಾನ ಅನುಸಂಧಾನದಿಂದ ಸ್ನಾನಾದಿಗಳನ್ನು ಮಾಡಿದಾಗಲೇ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಪ್ರಾಪ್ತಿ ಕರ್ಮಕ್ಷಯ ಪುಣ್ಯ ವೃದ್ಧಿ ಅನ್ನೋದಾಗತ್ತೆ ಅಂತ ಇಲ್ಲಿ ಸೂಚನೆಯನ್ನು ಮಾಡ್ತಾರೆ ಆದ್ದರಿಂದ ದೇವಕಾತ ತಟಾಕ ವಾಪಿ ಮೊದಲಾಗಿರ್ತಕ್ಕಂಥ ಅಭಿಮಾನಿ ದೇವತೆಗಳು ಕೂಡ ನಮ್ಮ ಶರೀರದಲ್ಲಿರುವಂತಹ ಮೂರೂವರೆ ಕೋಟಿ ರೋಮಕೂಪದಲ್ಲೇ ತುಂಬಿರ್ತಾರೆ ಆ ವಿಯತ್ ಗಂಗಾದಿ ನದಿಗಳು ಅಂದರೆ ಆಕಾಶ ಗಂಗೆ ಅಥವಾ ದೇವ ನದಿಯಿಂದ ಕರೆಸ್ಕೊಳ್ಳುವಂತಹ ಗಂಗಾದಿ ಎಲ್ಲ ನದ್ಯಾಭಿಮಾನಿ ದೇವತೆಗಳು ಕೂಡ ನಮ್ಮ ಶರೀರದಲ್ಲಿರುವಂಥ ಎಪ್ಪತ್ತೆರಡು ಸಾವಿರ ನಾಳೆಗಳಲ್ಲೇ ಸನ್ನಿಹಿತರಾಗಿರ್ತಾರೆ ಈ ರೀತಿಯಾಗಿ ನಾವು ಚಿಂತನೆಯನ್ನು ಮಾಡಿದ್ರೆ ಅಂತರಂಗ ಶುದ್ಧಿ ಆಗತ್ತೆ ಸಾಧನೆ ಮಾಡಬೇಕಾಗಿರೋವನಿಗೆ ಅಂತರಂಗ ಶುದ್ಧಿಯೂ ಅವಶ್ಯಕ ಬಾಹ್ಯ ಶುದ್ಧಿಯೂ ಅವಶ್ಯಕ ಈ ರೀತಿಯಾಗಿ ನಮಗೆ ಅಲ್ಲಲ್ಲಿ ಅಭಿಮಾನಿ ದೇವತೆಗಳನ್ನು ಯಾವ ರೀತಿಯಾಗಿ ಸ್ಮರಣೆಯನ್ನು ಮಾಡಬೇಕು ಅಂತ ತಿಳಿಸಿದ್ದಾರೆ